ಲೆಸನ್ ನಂಬರ್ ತರ್ಟಿ ಅರ್ಪಿತಾ ಬಾಮ ಇಲ್ಲಿ ಅರ್ಪಿತಾ ಬಾಮಾ ಇಲ್ಲಿ ಇವತ್ತು ಸ್ಕೂಲಲ್ಲಿ ಏನೇನು ಬರದೆ ತೋರ್ಸು ಇವತ್ತು ಸ್ಕೂಲಲ್ಲಿ ಏನೇನ್ ಬರದೆ ತೋರಿಸು ನಾಲ್ಕನೇ ಪಾಠ ಬರದೆ ಅಪ್ಪಾಜಿ ನಾಲ್ಕನೇ ಪಾಠ ಬರದೆ ಅಪ್ಪಾಜಿ ತಗೊಳ್ಳಿ ನೋಡಿ ತಗೊಳ್ಳಿ ನೋಡಿ ಅಕ್ಷರನ ದುಂಡಗ್ ಬರಿಬೇಕು ಅಕ್ಷರನ ದುಂಡಗ್ ಬರಿಬೇಕು. ನಿಮ್ಮ ಅಮ್ಮನ ಅಕ್ಷರದಾಗಿ ಬರೀಬಾರದು ನಿಮ್ಮ ಅಮ್ಮನ ಅಕ್ಷರದಾಗ್ ಬರೀಬಾರದು ಯಾಕಪ್ಪಾಜಿ ಅಮ್ಮನ ಅಕ್ಷರ ಅಷ್ಟು ಕೆಟ್ಟದಾಗಿರತ್ತಾ ಯಾಕಪ್ಪಾಜಿ ಅಮ್ಮನ ಅಕ್ಷರ ಅಷ್ಟು ಕೆಟ್ಟದಾಗಿರತ್ತಾ ಹಳ ಅಕ್ಷರಗಳು ಅವಳ ಹಲ್ಲಿನ ಸಾಲನೆ ಆಗಿರುತ್ವೆ ಹ್ಮ ಅವಳ ಅಕ್ಷರಗಳು ಅವಳ ಹಲ್ಲಿನ ಸಾಲನೆ ಆಗಿರುತ್ವೆ ಆಗ್ಲಿ ಅಪ್ಪ ಜಿ ಚೆನ್ನಾಗಿ ಬರಿತೀನಿ ಆಗ್ಲಿ ಅಪ್ಪಾಜಿ ಇನ್ಮೇಲ್ ಚೆನ್ನಾಗಿ ಬರಿತೀನಿ ಮಗ್ಗಿ ಎಲ್ಲಿವರೆ ಕಲಿತೆ ಹೇಳಮ್ಮ ನೋಡೋಣ ಮಗ್ಗಿ ಎಲ್ಲಿವರೆ ಕಲಿತೆ ಹೇಳಮ್ಮ ನೋಡೋಣ ಮಗ್ಗಿ ಹನ್ನೆರಡರವರೆಗೆ ಬರತ್ತೆ ಹೇಳಲ ಮಗ್ಗಿ ಹನ್ನೆರಡರವರೆಗೆ ಬರತ್ತೆ ಹೇಳಲಾ ಈಗ ಬೇಡ ಹೊತ್ತಾಗತ್ತೆ ಈಗ ಬೇಡ ಹೊತ್ತಾಗತ್ತೆ ಸಿನಿಮಾಕ್ ಹೋಗೋಣ ಹೊರಡು ಸಿನಿಮಾಕ್ ಹೋಗೋಣ ಹೊರಡು ಅಮ್ಮ ನನಗೆ ತಲೆ ಬಾಚು ಅಮ್ಮ ನನಗೆ ತಲೆ ಬಾಚು ಬಾಚ್ತೀನಿ ಬಾ ಬಾಚ್ತೀನಿ ಬಾ ಏನದು ಕೈಲಿ ಏನದು ಕೈಲಿ ಅದ್ಯಾಕಮ್ಮಿ ಮೊಕ್ಕಿತ್ತೆ ಅದ್ಯಾಕಮ್ಮಿ ಮೊಕ್ಕಿತ್ತೆ ಒಳಗಡೆ ಹೂವಿದೆ ಒಳಗಡೆ ಹೂವಿದೆ ಇನ್ಮೇಲೆ ಮಗು ಕೀಳ್ಬಾರ್ದು ಗೊತ್ತಾಯ್ತಾ ಇನ್ಮೇಲೆ ಮಗ್ ಕೀಳ್ಬಾರ್ದು ಗೊತ್ತಾಯ್ತಾ ಗೊತ್ತಾಯ್ತಮ್ಮ ಇನ್ಮೇಲೆ ಕೀಳಲ್ಲ ಗೊತ್ತಾಯ್ತಮ್ಮ ಇನ್ಮೇಲ್ ಕೇಳಲ್ಲ ಶೀಲಾ ಬೇಗ್ ಹೊರಡ್ಬೇಕು ಶೀಲಾ ಬೇಗ್ ಹೊರಡ್ಬೇಕು ಇವರ್ ಟಿಕೆಟ್ ರಿಸರ್ವ್ ಮಾಡಿಸೋದ್ ಮರ್ತೆ ಇವತ್ತು ಟಿಕೆಟ್ ರಿಸರ್ವ್ ಮಾಡಿಸೋದ್ ಮರ್ತೆ ಆಗ್ಲೇ ಆರು ಗಂಟೆ ಆಯ್ತು ಆಗ್ಲೇ ಆರು ಗಂಟೆ ಆಯ್ತು ಆಯ್ತು ನಡಿರಿ ಹೋಗೋಣ ಆಯ್ತು ನಡೀರಿ ಹೋಗೋಣ ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್ ಅತ್ತಳು ಜೋರಾಗಿ ಅತ್ತಳು ರಾತ್ರಿ ಜೋರಾಗಿ ಅತ್ತಳು ನಿನ್ನೆ ರಾತ್ರಿ ಜೋರಾಗಿ ಅತ್ತಳು ಸವಿತಾ ನಿನ್ನೆ ರಾತ್ರಿ ಜೋರಾಗಿ ಅತ್ತಳು ನಾವು ಬಿಲ್ಡಪ್ ಹೆತ್ತಳು ಗಂಡು ಮಗು ಹೆತ್ತಳು ಸ್ನೇಹಿತನ ಹೆಂಡತಿ ಗಂಡು ಮಗು ಹೆತ್ತಳು ನನ್ನ ಸ್ನೇಹಿತನ ಹೆಂಡತಿ ಗಂಡು ಮಗು ಹೆತ್ತಳು ಸತ್ತ ಕಾಯಿಲೆಯಿಂದ ಸತ್ತ ರಮೇಶನ ತಮ್ಮ ಕಾಯಿಲೆಯಿಂದ ಸತ್ತ ಸೋತೆವು ಆಟದಲ್ಲಿ ಸೋತೆವು ನಾವು ವಾಲಿಬಾಲ್ ಆಟದಲ್ಲಿ ಸೋತೆವು ಮರೆತೆ ಆ ಕತೆಯನ್ನು ಮರೆತೆ ನಾನು ಆ ಕತೆಯನ್ನು ಮರೆತೆ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಸುಮ ಸಂಗೀತ ಕಲಿತಾಳೆ ಸುಮ ಸಂಗೀತ ನೌ ಟ್ರಾನ್ಸ್ಫಾರ್ಮ್ ನೀವು ಹೂವು ತರೋದು ಮರಿತಿರಿ ನೀವು ಹೂವು ತರೋದು ಮರಿತಿರಿ ಮಗು ಅಳತ್ತೆ ಮಗು ಅತ್ತಿತು ನೀನು ಹೊಲ ಉಳತೀಯ ನೀನು ಹೊಲ ಉತ್ತೆಯ ಅವಳು ಹೂ ಅವಳು ಹೂಕಿತ್ತಳು ಕಿತ್ತಳು ಅಪಘಾತದಿಂದ ಜನಗಳು ಸಾಯುತ್ತಾರೆ ಅಪಘಾತದಿಂದ ಜನಗಳು ಸತ್ತರು ನಾವು ಸೀರೆ ನೂಲುತ್ತೇವೆ ನಾವು ಸೀರೆ ನೂತೆ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ಅವನು ಪಾಠ ಕಲಿತಾ. ಅವರು ಅವರು ಹತ್ತನೇ ಪಾಠ ಕಲಿತರು ನೌ ಸಬ್ಸ್ಟಿಟ್ಯೂಟ್ ನಾನು ತರಗತಿಗೆ ಪೆನ್ನು ತರೋದು ಮರೆತೆ ಸುಮ ಸುಮಾ ತರಗತಿಗೆ ಪೆನ್ನು ತರೋದು ಮರೆತಳು ಗಾಂಧೀಜಿ ಚರಕದಿಂದ ನೂಲು ನೂತರು. ನೀನು ಚರಕದಿಂದ ನೂಲು ನೂತೆ ನೀವು ಆಟದಲ್ಲಿ ಸೋತಿರಿ ನಾವು ನಾವು ಆಟದಲ್ಲಿ ಸೋತೆವು ನಾಯಿ ಹಸಿವಿನಿಂದ ಸತ್ತಿತು ಬೆಕ್ಕುಗಳು ಬೆಕ್ಕುಗಳು ಹಸಿವಿನಿಂದ ಸತ್ತವು